ಹಿರಿಯಣ್ಣನವರ ಪರಿಶುದ್ಧ ಪಾಂಡಿತ್ಯ ಪ್ರೊಫೆಸರ್ ಎಂ ಹಿರಿಯಣ್ಣನವರ ಪರಿಚಯದ ಯೋಗ ನನಗೆ ದೊರ ದೊರೆಯುವುದಕ್ಕೆ ಹಿಂದೆಯೇ ಅವರ ಹಿರಿಮೆ ಇಂತ ಎಂತಹದ್ದೆಂಬುದನ್ನು ನಾನು ಕೇಳಿ ಅವರನ್ನು ಮೆಚ್ಚಿಕೊಂಡಿದ್ದೆ ನನ್ನ ಅನೇಕ ಮಂದಿ ಗುರುಗಳಲ್ಲೊಬ್ಬರು ಸಾಮಾನ್ಯ ಸ್ಕೂಲ್ ಮೇಷ್ಟರು ಇವರು ಹಿರಿಯಣ್ಣನವರು ಮೈಸೂರು ಟ್ರೈನಿಂಗ್ ಕಾಲೇಜಿನ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ವಿದ್ಯಾರ್ಥಿ ವರ್ಗದಲ್ಲಿದ್ದವರು ಈ ಮೇಷ್ಟರು ಸಂಸ್ಕೃತ ಬಲ್ಲವರು ನಾನು ಅವರಲ್ಲಿ ಸಂಸ್ಕೃತ ವ್ಯಾಕರಣಕ್ಕಾಗಿ ಹೋಗಿ ಬರುತ್ತಿದ್ದೆ ಅವರು ತಮಗೆ ಮುಖ್ಯಸ್ಥರಾಗಿದ್ದ ಹಿರಿಯಣ್ಣನವರ ಪಾಂಡಿತ್ಯವನ್ನು ಅವರ ಪ್ರಾಮಾಣಿಕತೆಯನ್ನು ಅವರ ಕಾರ್ಯ ಪರಿಷ್ಕಾರವನ್ನು ಪದೇ ಪದೇ ಅದನ್ನು ಕೇಳಿದ ನನಗೆ ಅಂಥ ಮಹಾನುಭಾವರ ದರ್ಶನ ಮಾಡಿ ಅವರ ಅನುಗ್ರಹ ಸಂಪಾದಿಸಬೇಕಲ್ಲ ಎಂಬ ಕುತೂಹಲ ಮೂಡಿತ್ತು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನನಗೆ ಆ ಯೋಗ ಲಭ್ಯವಾಯಿತು ವೇದಾಂತಿಯ ಶಿಕ್ಷಣ ಆ ವರ್ಷ ಬೆಂಗಳೂರಿನ ಶಂಕರ ಮಠದಲ್ಲಿ ಶಂಕರ ಜಯಂತಿಯ ಕಾಲದಲ್ಲಿ ಹಿರಿಯಣ್ಣನವರ ಉಪನ್ಯಾಸ ಏರ್ಪಾಟಾಗಿತ್ತು ಆಗ ಬಂದಿದ್ದ ಜನಸಂಖ್ಯೆಯಲ್ಲಿ ದೊಡ್ಡದಲ್ಲ ನೂರರ ಒಳಗೆ ಇತ್ತು ಆದರೆ ಅದರ ಯೋಗ್ಯತೆ ದೊಡ್ಡದು ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಅವರು ಬೆಳವಾಡಿ ದಾಸಪ್ಪನವರು ರಾಮಸ್ವಾಮಯ್ಯನವರು ವಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣಯ್ಯಂಗಾರ್ಯರು ಮೊದಲಾದ ವಿದ್ವತ್ ಪ್ರಮುಖರು ಅಲ್ಲಿದ್ದರು ಉಪನ್ಯಾಸಗಳನ್ನು ಕೇಳಿ ಅವರೆಲ್ಲ ತುಂಬ ಸಂತೋಷಪಟ್ಟು ಮುಕ್ತ ಕಂಠರಾಗಿ ಪ್ರಶಂಸೆ ಮಾಡಿದರು ನಾನು ಆಗ ಅಲ್ಲಿದ್ದೆ ಉಪನ್ಯಾಸದ ವಿಷಯ ದಿ ಟ್ರೇನಿಂಗ್ ಆಫ್ ಎ ವೇದಾಂತಿನ್ ನನಗೆ ಆ ಉಪನ್ಯಾಸದ ರೀತಿಯು ವಿಷಯವೂ ಸೊಗೆಸೆನಿಸಿತು ಅದನ್ನು ದಯಮಾಡಿಕೊಟ್ಟರೆ ನಾನು ಆಗ ನಡೆಸುತ್ತಿದ್ದ ದಿ ಕರ್ನಾಟಕ ಎಂಬ ಇಂಗ್ಲಿಷ್ ವಾರಾರ್ಧ ಪತ್ರಿಕೆಯಲ್ಲಿ ಪ್ರಕಟಪಡಿಸುವ ಉದ್ದೇಶವನ್ನು ಹಿರಿಯಣ್ಣನವರಲ್ಲಿ ವಿನಯಿಸಿದೆ ಆ ಮಹನೀಯರು ಅದಕ್ಕೊಪ್ಪಿ ಉಪನ್ಯಾಸದ ಲಿಖಿದ ಪ್ರತಿಯನ್ನು ನನ್ನ ಕೈಯಲ್ಲಿಟ್ಟರು ಅಂದಿನಿಂದ ಬೆಳೆಯಿತು ನನಗೆ ಅವರಲ್ಲಿ ಹೋಗಿ ಬರುವ ರೂಢಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜಿನ ಅಧ್ಯಕ್ಷರಾಗುವುದಕ್ಕೆ ಹಿಂದೆ ಹಿರಿಯಣ್ಣನವರು ಹೈಸ್ಕೂಲು ಮೇಸ್ಟರ್ ಆಗಿ ಮೇಸ್ಟರ್ ಆಗ ಗಣಿತ ಭೂಗೋಳಶಾಸ್ತ್ರ ಮೊದಲಾದ ವಿಷಯಗಳನ್ನು ಪಾಠ ಹೇಳುತ್ತಿದ್ದರಂತೆ ಟ್ರೈನಿಂಗ್ ಕಾಲೇಜಿಗೆ ಬಂದ ಮೇಲೆ ಅಲ್ಲಿಯ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದರು ಅವುಗಳಲ್ಲಿ ಒಂದು ಸ್ಮೃತಿ ಶಕ್ತಿ ಎಂಬುದು ಇನ್ನೊಂದು ಬೋಧನಾ ಕ್ರಮ ನಾನು ಇಲ್ಲಿ ಕೊಟ್ಟಿರುವ ಹೆಸರುಗಳು ನನ್ನ ಜ್ಞಾಪಕದಲ್ಲಿರುವುವು ಆದ್ದರಿಂದ ಹೆಚ್ಚು ಕಡಿಮೆ ಇದ್ದರೂ ಇರಬಹುದು ಪುಸ್ತಕಗಳನ್ನು ನಾನು ನೋಡಿ ಓದಿದ್ದೇನೆ ಈ ಪುಸ್ತಕಗಳು ಮೊದಲು ಬಹುಶಃ ಬಾಪು ಸುಬ್ಬರಾಯರು ಪ್ರಕಟಿಸುತ್ತಿದ್ದ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಬಂದವೆಂದು ನನ್ನ ಜ್ಞಾಪಕ ಆಮೇಲೆ ಅವು ಬೇರೆಯಾಗಿ ಪುಸ್ತಕ ರೂಪವಾಗಿ ಬಂದವು ಪ್ರಕೃತ ವಾಚಕ ಮಹಾಶಯರಲ್ಲಿ ಯಾರಾದರೂ ಆ ಪುಸ್ತಕಗಳನ್ನಿರಿಸಿಕೊಂಡಿದ್ದರೆ ಅವುಗಳನ್ನು ನನಗೆ ಕೊಟ್ಟಲ್ಲಿ ಅಥವಾ ಆ ಸಂಗತಿಯನ್ನಾದರೂ ತಿಳಿಸಿದಲ್ಲಿ ನಾನು ತುಂಬ ಕೃತಜ್ಞನಾಗಿರುವವನು ಎಚ್ ವಿ ನಂಜುಂಡಯ್ಯನವರ ಗುಣಗ್ರಹಣ ಟ್ರೈನಿಂಗ್ ಕಾಲೇಜನ್ನು ಬಿಟ್ಟ ಮೇಲೆ ಹಿರಿಯಣ್ಣನವರು ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ನಿಯಮಿತರಾದರು ಅದು ಮೈಸೂರು ವಿಶ್ವವಿದ್ಯಾನಿಲಯವು ಪ್ರಾರಂಭವಾದಾಗ ಮೊದಲನೆಯ ವೈಸ್ ಚಾನ್ಸಲರ್ ಆದ ಹೆಚ್ ವಿ ನಂಜುಂಡಯ್ಯನವರು ಮಾಡಿದ ಯಶಸ್ಕರವಾದ ಕಾರ್ಯಗಳಲ್ಲಿ ಇದು ಒಂದು ದೊಡ್ಡದು ವಿಶ್ವವಿದ್ಯಾನಿಲಯದ ನಾನಾ ಇಲಾಖೆಗಳಿಗೆ ಮುಖ್ಯಸ್ಥರಾದ ಪಂಡಿತರು ಆಯಾಶಾಸ್ತ್ರಗಳಲ್ಲಿ ಪರಿಣತರಾದವರಾಗಿರಬೇಕು ಉತ್ತಮೋತ್ತಮರಾದವರಾಗಿರಬೇಕು ಎಂದು ದೃಢ ಸಂಕಲ್ಪ ಮಾಡಿ ಆ ಕಾಲಕ್ಕೆ ಸರ್ವೋತ್ಕೃಷ್ಟರೆಂದು ತೋರಿದ ವಿದ್ವಾಂಸರನ್ನೆ ಆರಿಸಿ ತಂದರು ಸರ್ವಅಪ್ಪಲ್ಲಿ ರಾಧಾಕೃಷ್ಣನ್ ಎನ್ ಎಸ್ ಸುಬರಾವ್ ಸಿ ಆರ್ ರೆಡ್ಡಿ ಕೆ ಟಿ ಶಾ ರಾಧಾಕುಮುದ ಮುಖರ್ಜಿ ಆರ್ ಶ್ಯಾಮಶಾಸ್ತ್ರಿ ಇವರೆಲ್ಲ ಆ ಪ್ರಥಮ ಪಂಕ್ತಿಗೆ ಸೇರಿದವರು ಆ ದಿಗ್ಗಜಗಳ ಪಂಕ್ತಿಯಲ್ಲಿದ್ದವರು ಪ್ರೊಫೆಸರ್ ಹಿರಿಯಣ್ಣನವರು ಹಿರಿಯಣ್ಣನವರು ಬಹುಭಾಷೆಯಲ್ಲ ಮುಂದೆ ನುಗ್ಗಿ ಬರುವವರಲ್ಲ ತಮ್ಮ ಹಕ್ಕುಗಳನ್ನು ಹೇಳಿಕೊಳ್ಳುವವರಲ್ಲ ಇಂತವರ ಗುಣವನ್ನು ಕಂಡುಕೊಂಡು ಗೌರವಿಸಿದ್ದು ನಂಜುಂಡಯ್ಯನವರ ದೊಡ್ಡತನ ಸಂಸ್ಕೃತಾಧ್ಯಯನ ಹಿರಿಯಣ್ಣನವರು ಪುರಾತನ ಸಂಪ್ರದಾಯ ಕಮಕ್ರಮದಲ್ಲಿ ಸಂಸ್ಕೃತ ಕಲಿತವರು ಅವರ ತಂದೆಗಳು ನಂಜುಂಡಯ್ಯನವರು ಮೈಸೂರಿನ ಶಿವರಾಮಪೇಟೆಯಲ್ಲಿ ವಾಸವಾಗಿದ್ದವರಂತೆ ಅವರ ಮಕ್ಕಳು ಮೂವರು ಹಿರಿಯಣ್ಣನವರು ಎಂ ಎನ್ ಕೃಷ್ಣರಾಯರು ಎನ್ ಸೀತಾರಾಮಯ್ಯನವರು ಪ್ರಖ್ಯಾತರಾಗಿದ್ದ ಪೆರಿಸ್ವಾಮಿ ತಿರುಮಲಾಚಾರ್ಯರೆಂಬ ವಿದ್ವಾಂಸರ ಶಿಷ್ಯರು ಸದ್ವಿದ್ಯಾಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಅಲ್ಲಿ ಪ್ರಾಚೀನ ಸಂಪ್ರದಾಯದಂತೆ ಅಮರಶಬ್ದಾತುಪಾಠಗಳನ್ನು ಕಂಠಪಾಠ ಮಾಡಿ ಅಲ್ಲಿ ಉತ್ತೀರ್ಣರಾದ ಬಳಿಕ ಇಂಗ್ಲಿಷ್ ಓದಿಗೆ ಬಂದವರು ಹಿರಿಯಣ್ಣದವರ ಪಾಂಡಿತ್ಯದಲ್ಲಿ ಈ ಪೀಠಿಕ ದಾರ್ಢ್ಯದ ಬಲ ಎದ್ದು ಕಾಣುತ್ತಿತ್ತು ಅವರು ಪದೇಗಳ ರೂಪ ನಿಷ್ಪತ್ತಿಯನ್ನು ವಿವರಿಸುವಾಗ ಅವರ ಪಾಂಡಿತ್ಯ ಎಷ್ಟು ಅಮೂಲಾಗ್ರವಾದದ್ದು ರಾಮಾಣಿಕವಾದದ್ದು ಎಂಬುದು ಚೆನ್ನಾಗಿ ಕಾಣಬರುತ್ತಿತ್ತು ಹಿರಿಯಣ್ಣನವರ ಸನ್ನಿಧಿಯಲ್ಲಿ ಪುಸ್ತಕ ಹಿಡಿದು ಪಾಠ ಯೋಗ ನನಗೆ ದೊರೆತದ್ದಲ್ಲ ಆದರೆ ನನ್ನ ಅನುಭವದ ಒಂದು ಸಂಗತಿ ಅವರ ಬೋಧನಾ ಶ್ರದ್ಧೆ ಇಂತಹದ್ದೆಂಬುದನ್ನು ದಿಗ್ದರ್ಶನ ಮಾಡಿಸಿತು ಬೋಧನಾ ಶ್ರದ್ಧೆ ನಾನು ಒಂದು ಸಾರಿ ಮೈಸೂರಿಗೆ ಹೋಗಿದ್ದೆ ನನ್ನ ತಮ್ಮನ ಮನೆಯಲ್ಲಿ ನಡೆದ ಒಂದು ಮದುವೆಗಾಗಿ ಮದುವೆಯ ದಿನ ವಿದ್ವಾನ್ ಮಿತ್ರರು ಬಹುಮಂದಿ ಬಂದಿದ್ದರು ಆದರೆ ಹಿರಿಯಣ್ಣನವರು ಬಂದಿರಲಿಲ್ಲ ಮಾರನೆಯ ದಿನ ಮಧ್ಯಾಹ್ನದ ನಂತರ ಸುಮಾರು ಎರಡು ಗಂಟೆಯೇ ದಯ ಮಾಡಿ ಬಂದರು ನಾನು ನಿನ್ನೆ ತಮ್ಮನ್ನು ನಿರೀಕ್ಷಿಸಿಕೊಂಡಿದ್ದೆ ಆ ಸಂತೋಷ ಈ ಹೊತ್ತು ದೊರೆಯಿತು ಹಿರಿಯಣ್ಣನವರು ನಿನ್ನೆ ಬರೆಯ ಬಂದಿರಬಹುದಾಗಿತ್ತು ಆದರೆ ನಿಮ್ಮೊಡನೆ ಮಾತನಾಡಲಿಕ್ಕೆ ಸಮಯ ಸಿಕ್ಕ ಎಂದಿಸ ಎಂದೆನಿಸಲಿಲ್ಲ ಬಹುಮಂದಿ ಅತಿಥಿಗಳು ಬಂದಿದ್ದಾರು ಈ ಹೊತ್ತಾದರೆ ನೀವು ಸ್ವಲ್ಪ ಪುರಸತ್ತಾಗಿರಬಹುದು ಎಂದುಕೊಂಡು ಬಂದೆ ನಾನು ಆ ಮಾತು ಈ ಮಾತು ಆದ ನಮ್ಮ ಜನದಲ್ಲಿ ವಿವಾಹ ಕರ್ಮದ ಅಂಗವಾಗಿ ಕಡೆಯಲ್ಲಿ ನೀಲಲೋಹಿತ ಪೂಜೆ ಎಂಬ ಕರ್ಮ ನಡೆಯುತ್ತದೆ ಅದರ ತಾತ್ಪರ್ಯವೇನಿದ್ದೀತು ಶಾಕುಂತಲದ ಭರತವಾಕ್ಯದಲ್ಲಿ ಕ್ಷಪಯತು ನೀಲಲೋಹಿತ ಎಂದಿರುವುದಕ್ಕೂ ಈ ವಿವಾಹಾಂಗವಾದ ಕರಿಮಣಿ ತಾಳೆಯ ಬಿಚ್ಚೋಲೆ ಒಳಗೆ ಅರಿಶನದ ಗೌರಿ ಇದರ ಪೂಜೆಗೂ ಏನಾದರೂ ಸಂಬಂಧವಿದ್ದೀತೋ ಆಮೇಲೆ ಮಾತು ಬೆಳೆಯಿತು ಹಿರಿಯೇಣ್ಣನವರು ಹೊರಟರು ನಾನು ಅವರೊಡನೆ ನಡೆದು ಲಕ್ಷ್ಮೀಪುರದಲ್ಲಿ ಅವರ ಮನೆ ತಲುಪಿದೆವು ಅಲ್ಲಿ ಅವರು ತಾವು ಶಾಕುಂತಲ ಪಾಠ ಹೇಳುತ್ತಿದ್ದಾಗ ನೀಲಲೋಹಿತ ಪದದ ವಿವರಣೆಗಾಗಿ ಬರೆದಿಟ್ಟುಕೊಂಡಿದ್ದ ಟಿಪ್ಪಣಿಗಳನ್ನು ನನಗೆ ಕೊಟ್ಟರು ಎರಡು ಮೂರು ಸ್ಟೂಡೆಂಟ್ಸ್ ನೋಟ್ಬುಕ್ಗಳು ಅದರಲ್ಲಿ ಮುದ್ದಾದ ಬರಹ ಚೊಕಟವಾಗಿ ಬರೆದಿದ್ದದ್ದು ಅದನ್ನು ನೋಡುವುದೇ ಕಣ್ಣಿಗೆ ಒಂದು ಸಂತೋಷ ನೀಲಲೋಹಿತ ಪದಕ್ಕೆ ನಾನಾ ವ್ಯಾಖ್ಯಾನಕಾರರುಗಳು ಕೊಟ್ಟಿದ್ದ ವಿವರಣೆಗಳನ್ನು ಸಂವಾದಿ ವಾಕ್ಯಗಳನ್ನು ಬರೆದಿಟ್ಟಿದ್ದರು ಧೋರಣೆಯಿಲ್ಲ ಕಡೆಯಲ್ಲಿ ನಾನು ಸಿದ್ಧಾಂತವೇನಿರಬಹುದು ಎಂದು ಕೇಳಿದೆ ಅವರು ನನಗೆ ದೊರೆತ ಸಾಮಗ್ರಿಯನ್ನು ಇಲ್ಲಿಟ್ಟಿದ್ದೇನೆ ಇಷ್ಟೇ ದರ ಅರ್ಥ ಎಂದು ಹೇಳುವುದು ನನಗೆ ಕಷ್ಟ ಎಂದರು ನಾನು ರುದ್ರಾಧ್ಯಯದ ಕೆಲವು ಪಂಕ್ತಿಗಳನ್ನು ಉದಾಹರಿಸಿದೆ ನಮೋ ಅಸ್ತು ನೀಲಗ್ರೀವಾಯ ದ್ರಾಪೇ ಅಂದರಿದ್ರೀಲೋಹಿತ ಈ ಪ್ರಯೋಗಕ್ಕೆ ವೇದವೇ ಮೂಲವಿರಬಹುದು ಈ ವಾಕ್ಯವನ್ನು ನೀಲಗ್ರೀವಾಶ್ಯಂಠಾಶ್ಚರ್ ಚರ್ವ್ಯಾ ಚರ್ವಾ ಅಧಃ ಕ್ಷಮಾಚರಾ ನೀಲಗ್ರೀವಾಶ್ಯಂಠ ದಿವಂಗಂ ರುದ್ರಾ ಉಪಶ್ರಿತಾ ಮೊದಲಾದ ವಾಕ್ಯಗಳೊಡನೆ ಸಮನ್ವಯ ಮಾಡಿಕೊಳ್ಳಬೇಕೆಂದು ನನಗನಿಸುತ್ತದೆ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ರಹಸ್ಯ ಅಮೂಲಾಗ್ರವಾಗಿ ವಿವರಿಸಲಾಗದ ಸಂಗತಿಗಳು ಮತ್ತು ಎಲ್ಲಿ ನೋಡಿದರೂ ಭಯ ಕಾರಣಗಳು ಎಂಬುದು ರಹಸ್ಯ ಸೂಚಕ ಲೋಹಿತ ಎಂಬುದು ರೌದ್ರ ಸೂಚಕ ಹೀಗೆಂದು ನನ್ನ ಮನಸ್ಸು ಹೋಗುತ್ತದೆ ಅದು ಸರಿಯೇ ಯೋಚನೆ ಮಾಡಬೇಕಾದದ್ದೇ ಈ ಸಂಗತಿಯನ್ನು ಇಲ್ಲಿ ಹೇಳಿರುವುದರ ಉದ್ದೇಶ ಹಿರಿಯಣ್ಣನವರಿಗಿದ್ದ ಪಾಠ ಶ್ರದ್ಧೆಯನ್ನು ತೋರಿಸುವುದು ಪಾಠದ ಪ್ರತಿಯೊಂದು ಅಂಶಕ್ಕೂ ಪ್ರತಿಯೊಂದು ವಾಕ್ಯಕ್ಕೂ ಪ್ರತಿಯೊಂದು ಮಾತಿಗೂ ಅವಧಾನ ಕೊಟ್ಟು ವ್ಯಾಸಂಗ ಮಾಡಿ ಟಿಪ್ಪಣಿ ಬರೆದುಕೊಂಡು ಸಿದ್ಧ ಮಾಡಿಕೊಳ್ಳುತ್ತಿದ್ದದ್ದು ಯಾವುದರಲ್ಲೂ ಧೋರಣೆಯಿಲ್ಲ ಉಡಾಫೆ ಇಲ್ಲ ತಮ್ಮ ಅಧಿಕಾರ ನಡೆದೀತೆಂದು ಯಾವುದಕ್ಕೂ ಅಲಕ್ಷ್ಯ ಮಾಡುವವರಲ್ಲ ಅಂತ ಪ್ರಾಮಾಣಿಕರು ಗುಣವಿಶೇಷ ಹಿರಿಯಣ್ಣನವರ ಗುಣವಿಶೇಷವನ್ನು ತಿಳಿಸುವುದಕ್ಕಾಗಿ ನಾನು ಮೂರು ಪದಗಳನ್ನು ಆರಿಸಿಕೊಂಡಿದ್ದೇನೆ ಅವರು ಪ್ರಾಮಾಣಿಕರು ಅವರು ಪರಿಶುದ್ಧರು ಅವರು ಉಪಶಾಂತರು ಪರಿಶುದ್ಧಿ ಉಪಶಾಂತತೆ ಇವೆರಡು ಪ್ರಾಮಾಣಿಕತೆ ಎಂಬುದರಲ್ಲಿಯೇ ಅಡಗಿದೆ ಅರ್ಥಸ್ಪಷ್ಟತೆಗಾಗಿ ಆ ಎರಡು ಮಾತನ್ನು ಬೇರೆ ಬೇರೆಯಾಗಿ ಹೇಳಿದ್ದೇನೆ ಪ್ರಾಮಾಣಿಕತೆ ಎಂದರೆ ಸತ್ಯವನ್ನು ಹೆಚ್ಚು ಕಡಿಮೆಗಳಿಲ್ಲದಂತೆ ತೂಕ ಮಾಡಿ ಹೇಳುವುದು ಪ್ರಮ ಎಂದರೆ ಸರಿಯಾದ ಅಳತೆ ಸರಿಯಾದ ತೂಕ ಲೆಕ್ಕಾಚಾರದಿಂದ ಶುದ್ಧವಾದ ಕರಾರುವಾಕು ಪ್ರಮಾಣಕರಣಂ ಪ್ರಮಾಣ ಹಾಗೆ ಕರಾರುವಾಕಾಗಿ ಹೆಚ್ಚೂ ಇಲ್ಲದೆ ಕಡಿಮೆಯೂ ಇಲ್ಲದೆ ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಂಡು ಆ ಯಥಾರ್ಥವನ್ನು ಹೇಳುವುದು ಪ್ರಾಮಾಣಿಕತೆ ಯಥಾರ್ಥವು ಮನಸ್ಸಿಗೆ ಬರಬೇಕಾದರೆ ಮನಸ್ಸಿನಲ್ಲಿ ಹಿಂದಿನಿಂದ ಅಡುಗೆ ಕೊಂಡಿದ್ದ ಕೊಳೆಗಳು ತೊಡೆದು ಹೋಗಬೇಕು ಸಂದೇಹ ಬರೀ ಅನುಮಾನ ಅನೃತ್ತ ಆಗ್ರಹ ಪೂರ್ವಾಭಿಮಾನ ಇವೆಲ್ಲ ಕಷ್ಮಲಗಳು ಸತ್ಯಕ್ಕೆ ವಿರೋಧವಾದದ್ದೆಲ್ಲ ಕೊಳೆ ಇಂಥ ಕೊಳೆಗಳು ತೊಲಗಿ ಮನಸ್ಸು ಪರಿಶುದ್ಧವಾದ ಮೇಲೆಯೇ ಅದಕ್ಕೆ ಯಥಾರ್ಥ ಲಾಭ ಆದದ್ದರಿಂದ ಪಾರಿಶುದ್ಯವು ರಾಮಾಣಿಕತೆಗೆ ಪ್ರಾಮಾಣಿಕತೆಗೆ ಪೂರ್ವಭಾವಿಯಾಗಿರಬೇಕಾದ ಸಿದ್ಧತೆ ಉಪಶಾಂತಿಯೂ ಹಾಗೆಯೇ ಉಪಶಾಂತಿ ಎಂದರೆ ಮನಸು ಉದ್ವೇಗವಿಲ್ಲದೆ ಇರುವ ಸ್ಥಿತಿ ನಮ್ಮ ಮನಸ್ಸಿನಲ್ಲಿ ವಿಧ ವಿಧವಾದ ರಾಗದ್ವೇಷಗಳು ಇರುವಾಗ ಅವುಗಳ ಕಾವಿನ ಜಳದಲ್ಲಿ ಯಥಾರ್ಥವು ಕಣ್ಣಿಗೆ ಯಥಾವತ್ತಾಗಿ ದೊರೆಯಲಾರದು